ೇದ ಶ್ರಪುರೇಕವಾಕ್ಯತ್ವ ಸಾಧಕ ಶಿಷ್ಯಾತ್ಸಲೀರೃವೃಂದ್ರವೃಂದೇ ಆನಂದ ತೀರ್ಥಾಯ ಶಿರೋ ಮಣೆಸ್ತಾರಣಮ ವೇದವ್ಯಾಸಿಧೀಶ ನಿರಾಂ ಗತಕ್ಲೇಶ ಂತಹ ಗುಣಗಳನ್ನು ಮಾತ್ರ ಪ್ರಕಟಣೆ ಅವತಾರ ಅವತಾರ ವಿಶೇಷದಲ್ಲಿ ಪ್ರತಿಯೊಬ್ಬರು ಕೂಡ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಪರಿಚಯ ಮಾಡಿಸಿಕೊಟ್ಟಿದ್ದಾನೆ ಪರಮಾತ್ಮ ಅದೆಲ್ಲದಕ್ಕಿಂತ ತುಂಬಾ ದೊಡ್ಡ ಗುಣ ಅಲ್ಲಿ ಪ್ರಕಟ ಮಾಡಿದ್ದು ಅಂತಂದ್ರೆ ತನ್ನ ಭಕ್ತರು ಎಲ್ಲೆಲ್ಲಿದ್ದಾರೆ ಭಕ್ತಿಯಿಂದ ಇನ್ನೇನು ಹೆಚ್ಚು ಮಾಡೋದು ಬೇಡ ತಮ್ಮ ತಮ್ಮ ಕಾರ್ಯ ಮಾಡಿದ ಭಕ್ತಿ ಶ್ರದ್ಧೆಯಲ್ಲಿದ್ದರೆ ಶಬರಸ್ತ್ರೀ ಬೇಡ್ರೆ ಹೆಣ್ಣು ಅವಳು ಮನಿ ತನಕ ತಾನೇ ಮುನಿಗಳು ಮುಂತಾದ ಯಾರ್ಯಾರಿದ್ದಾರೆ ಜ್ಞಾನಿಗಳು ಕಡೆಗೆ ಎಲ್ಲಿ ತರ್ಕ ಜಗದ್ಗುರುಗಳಾದ ಮುಖ್ಯಪ್ರಾಣದೇವರ ಅವತಾರ ಹನುಮಂತ ದೇವರ ತರ್ಕ ತಾನೆ ಸುಗ್ರೀವನ ಜೊತೆಯಲ್ಲಿ ಹನುಮಂತ ಇಷ್ಟೇನೆ ಬೇರೆ ಇನ್ನೇನು ಅಲ್ಲ ಆ ಹೊತ್ತಿಗೆ ಚೆನ್ನಾಗೇ ನಡೀತಾ ಇತ್ತು ಆಗ ಮಳೆಗಾಲಷ್ಟು ಮಳೆಗಾಲ ಬಂದಾಗ ಓಡಾಡೋದು ಕಷ್ಟ ಅದು ಈಗ ಹಾಗೆ ಹೇಳಿದರೆ ಅರ್ಥ ಆಗೋಲ್ಲ ಇಲ್ಲ ಏನು ಚರ್ಚೆ ತಗೊಂಡು ಹೋಗ್ತೇವೆ ಅಂತಾರೆ ಈಗೇನಂತ ಕಷ್ಟ ಇಲ್ಲ ಅಂತ ಆದರೆ ಸ್ವಲ್ಪ ಹಳ್ಳಿಗಳು ವರಗಳು ಇವೆಲ್ಲ ಇದ್ದ ಪ್ರದೇಶ ಆದರೆ ಸಂಚಾರ ನಡೆಯೋಲ್ಲ ತಪ್ಪೋವನಕ್ಕೆ ಹೋದವ್ರಿಗಾದ್ರೆ ಪರಿಚಯ ಇರುತ್ತೆ ತಪ್ಪೋವನಕ್ಕೆ ಹೋದ್ರೆ ಏನಾಗುತ್ತೆ ಮೈ ತುಂಬ ಜಗಣಿಗಳಿಗೆ ಅಂತಹ ಅನೇಕ ಸಮಸ್ಯೆಗಳಿದ್ದಾವೆ ಒಂದು ಆ ಪ್ರಾಣಿಗಳಿಂದ ನಮ್ಗೆ ತೊಂದರೆ ಆಗುತ್ತೆ ನಮ್ಮಿಂದ ಬೇರೆ ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ ಸಾಲು ಸಾಲು ಇರುವೆಗಳ ಎದ್ದು ಬಿಡ್ತವೆ ಮಳೆ ಮೋಡ ಹಾಕಿದರೆ ಸಾಕು ಇದರಿಂದ ಆ ಕಾಲದಲ್ಲಿ ಹೆಚ್ಚು ಸಂಚಾರ ಮಾಡಬಾರದು ಅಂತ ಸಂಚಾರ ನಿಲ್ಲಿಸಿದ್ದಾರೆ ಈ ಕಡೆಗೆ ಗಿಡ ಕಡೆಯವರು ವ್ಯಾಪಾರಿಗಳು ಎಲ್ಲರೂ ಆದಷ್ಟು ಸಂಚಾರ ಆ ಕಾಲಕ್ಕೆ ನಿಲ್ಲಿಸ್ತಾರೆ ಅಂದರೆ ಈಗ ಈ ಏನು ಲಾಕ್ ಡೌನ್ ಅದೋ ಈಗಷ್ಟೇ ಅಲ್ಲ ಯತಿಗಳ ಸಮೇತವಾಗಿ ಎಲ್ಲರಿಗೂ ಆ ರೀತಿ ವ್ಯವಸ್ಥೆ ಇದೆ ಅದು ಮೊದಲಿಂದ ಇದೆ ಚಾತುರ್ಮಾಸ್ಯ ಕಾಲದಲ್ಲಿ ಹೆಚ್ಚು ಸಂಚಾರ ಮಾಡಬಾರದು ಆಗ ತೀರ್ಥಕ್ಷೇತ್ರ ಯಾತ್ರೆ ಇಲ್ಲ ಅಂತ ನಿಷೇಧ ಮಾಡಿದ್ದಾರೆ ನಾಲ್ಕು ತಿಂಗಳುಗಳ ಕಾಲ ಹಾಗೆ ಇಪ್ಪತ್ತೊಂದು ದಿವಸ ಗೊತ್ತಾಡ್ತಾ ಇದೆ ನಾಲ್ಕು ಕಾಲ ಹಾಗೆ ವ್ಯವಸ್ಥೆ ಮಾಡಿ ಕೂಡಿದ್ದಾರೆ ಅದಕ್ಕೆ ಭಗವಾನ್ ಶರದತ್ತೆಯೇ ಅಂತ ಮದ್ವೆ ವಿಜಯದಲ್ಲಿ ಬರುತ್ತೆ ಶರದತ್ತೇದಲ್ಲಿ ಕಾರ್ತಿಕ ಮಾಸದ ಹೊತ್ತಿಗೆ ಆಚಾರ್ಯರು ಎತ್ತು ಉಂಟು ಅಂದರೆ ಆಗ ನಾಲ್ಕು ತಿಂಗಳು ಕೂಡ್ತಾ ಇದ್ದಿದ್ವಿ ಈಗೆಲ್ಲ ಸಂಕೋಚ ಮಾಡಿಕೊಂಡಿದ್ದಾರೆ ನಾಲ್ಕೂ ತಿಂಗಳು ಕೂಡ ಕಡೆಯಲ್ಲಿ ಕೂಡಬೇಕು ಹೀಗೊಂದು ವ್ಯವಸ್ಥೆ ಇತ್ತು ಅದು ಬರಿ ಯತಿಗಳಿಗಷ್ಟೇ ಅಲ್ಲ ಯತಿಗಳಿಗೂ ಇದೆ ಅವರು ನಿತ್ಯ ಸಂಚಾರ ಮಾಡುವವರು ಅವರಿಗೂ ಒಂದ್ ಕಡೆಯಲ್ಲಿ ವಾಸ ಇದೆ ಅಂದ ಮೇಲೆ ಇನ್ನು ರಾಮಚಂದ್ರ ದೇವರು ಹಾಕೂಡ್ತಾರೆ ರಾಮಚಂದ್ರ ದೇವರು ಕೂಡ ಅದರಂತೇನೆ ರಾಮೋಪಿ ತದ್ಗಿರಿವರೆ ಚತುರೋಥ ಮಾಸ ಘನ ಆಗಮ ಘನ ಅಂತಂದ್ರೆ ಮೇಘಗಳು ಅವುಗಳ ಆಗಮವನ್ನು ನೋಡಿ ತಾನು ಚತುರೋಥ ಮಾಸ ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ್ಯಕ್ಕೆ ಇವತ್ತು ಅಲ್ಲಿ ದೊಡ್ಡ ಉಡಿ ಹಂಪೆಯಲ್ಲಿ ನೋಡಬಹುದು ಅಲ್ಲಿ ಅದು ಮಾಲ್ಯವತ್ ಪರ್ವತ ಅಂತ ಹೇಳ್ತಾರೆ ಮಾಲ್ಯವ ಆ ಮಾಲ್ಯವತ್ ಪರ್ವತದಲ್ಲಿ ಬೆಟ್ಟದ ಮೇಲುಗಡೆಯಲ್ಲಿ ರಾಮ ಲಕ್ಷ್ಮಣರ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇಬ್ಬರೂ ಕೂಡ ಹೀಗೆ ಆಸನದಲ್ಲಿ ಕೂತಿದ್ದಾರೆ ರಾಮ ಲಕ್ಷ್ಮಣರ ಇದೆ ಎರಡೇ ಕರೀ ದೊಡ್ಡೇ ಸರಿಯ ಸಾವಿರಾರು ಸಾವಿರ ಗ್ರಾಮಗಳು ಪ್ರತಿನಿತ್ಯ ಪೂಜೆ ಆಗುತ್ತಾರೆ ಅಲ್ಲಿ ಪರಮಾತ್ಮ ಚಾತುರ್ಮಾಸ್ಯಕ್ಕೆ ಕೂತ ಸ್ಥಳ ಬೆಟ್ಟದ ಮೇಲೆ था प्रदेश पर अथाति सपीनामृते रामपकारे प्रसख्य तम बुद्धिमता वरिष्ठ राी भक्त हनुमाचाला तुम्हारा क्षितिपे राज कपिगे राजन सुग्रीवा रामकृतोपकार प्रविस्मृते रामदेवर उपकार तमेंगे राज्य को मरतुट्ट रामदेवर परमानुग्रह मर्ता अद कारण अतिस संसार अत्यंत आसक्त अब बरि राज्य तान तंत वैभोग इूगल व्यवस्थे मिलोद अण्डेनो अद्ने बदे बर अदरल उन्णा त आसक्तना प्रसख्य तम बुद्धिमता वरिष्ठ आग रामांद्रिय भक्तर हनुमत बुद्धिमतां वरिष्ठ अपना आचार ಒಳ್ಳೆ ವಿವೇಕಶಾರಿಗಳು ಹನುಮಂತ ದೇವರು ಹೋಗಿ ಮೊದಲು ಬುದ್ಧಿ ಹೇಳ್ತಾರ ನೀವು ಮಾಡ್ತಾ ಇರೋದು ಸರಿಯಲ್ಲ ಅನ್ನುವಂತ್ರಿಯವರು ಮಾಡ್ತಾ ಇರೋದು ಸರಿಯಲ್ಲಪ್ಪಾ ಅಂದ್ರೆ ಮುಖ್ಯ ಪ್ರಾಣಿ ಸ್ವಲ್ಪ ಭಯ ಹುಟ್ಟಿಸ್ತಾರೆ ನಾವು ಬಹಳ ಅಪರಾಧ ಮಾಡ್ತಾ ಇದ್ರೆ ಸ್ವಲ್ಪ ಭಯ ಹುಟ್ಟಿಸ್ತಾರೆ ಯಾಕೆ ಅಂತಂದ್ರೆ ಹನುಮಂತ ದೇವರು ಭಯ ಹುಟ್ಟಿಸೋದು ಅಂದ್ರೆ ಏನು ಗೊತ್ತೇನು ಸ್ವಲ್ಪ ಸ್ವಲ್ಪ ಪ್ರಾಣಕ್ಕೆ ಆಪತ್ತು ಬರುತ್ತೆ ಅಂತ ಹೆದರಿಸ್ತಾರೆ ಓ ಚಕಿತರಾಗ್ತಾರ ಇಲ್ಲಪ್ಪಾ ಇನ್ಮೇಲೆ ಅಪರಾಧ ಮಾಡಬಾರದು ದೇವರು ದ್ರೋಹ ಮಾಡ್ತಾ ಇದ್ದೇವೆ ಸಾತ್ವಿಕರಾಗಿದ್ದರೆ ಹೀಗೆ ಪ್ರವೃತ್ತಿ ಹುಟ್ಟುತ್ತೆ ಹಾಗೆ ಇಲ್ಲಿ ಮಾತಾಡ್ತಾರೆ ನ ವಿಸ್ಮೃತಿಸ್ಥೇರಘುಬರೀಯ ಕಾರ್ಯೆ ಕಾರ್ಯಾಚಂಚಿತ್ ಸಹಿನೋಭವಿ ಪೂಜ್ಯ ರಾಮಚಂದ್ರದೇವರ ಕೆಲಸದಲ್ಲಿ ಯಾವತ್ತಾರು ವಿಸ್ಮರಣೆ ಮಾಡಬಹುದಾ ಮರೆತು ಬಿಡಬಹುದಾ ಅಡ್ವಾಡಪ್ಪ ಸದಾ ನಮಗೆ ಪೂಜ್ಯ ಪರಮಾತ್ಮ ಸಾಕ್ಷಾತ್ ಜಗದು ಇಲ್ಲಿ ರಾಮರೂಪದಲ್ಲಿ ಬಂದಿದ್ದಾನೆ ಬೇರೆಯವರು ನೋಡೋದಂತೆ ನಾವು ನೋಡೋದಲ್ಲ ನೇತ್ ಸ್ವಯಂ ಕರ್ತುಮೀಷ್ಟೇ ಧ್ರುವ ಅಭೀಷ್ಟಮಧ್ಯ ಧ್ರಮ್ ಬಲೆನಾಪಿ ಕರೆಯವಯಂ ಮಾಡಬಹುದು ನಾನೇನು ಮಾಡಬೇಕಾಗಿಲ್ಲ ರಾಮದೇವರು ಏನು ಕೆಲಸ ಇದೆಯೋ ಅವನೇ ಬೇಕಾದರೂ ಮಾಡ್ಕೊತಾನೆ ಮಾಡ್ತಾರೋ ನಾಟಕನೇ ಅದು ನಿಂತು ಕಳ್ದು ಹೋಗಿ ದಾಳಿ ಹಾಗೆ ಅದೇನು ಬೇಕಾಗೇ ಇಲ್ಲ ಮೊದಲನೇಂತು ಮಾಡಬೇಕು ಅಂದರೆ ಬೇಕಾದ ಮಾಡ್ಕೊತಾನೆ ಮೇಲೆ ನಾನು ನಿಂತು ಮಾಡಬಲ್ಲೆ ನಿನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಆದರೆ ಬಡದು ನಿನ್ನ ಕೈಯಲ್ಲೂ ಮಾಡಿಸಬಲ್ಲೆ ಇಷ್ಟು ಹಂತಗಳಿದ್ದಾವೆ ಇದು ಯಾವುದು ನಿನ್ನ ಕಾರಣ ಆಗಲ್ಲ ಇದರಲ್ಲಿ ಯಾವುದೇ ಅವಕಾಶಗಳಿದ್ದಾವೆ ಆಪ್ಷನ್ಗಳು ಇದು ಯಾವುದು ತೊಗೊಂಡ್ರು ನಿನ್ನದ್ಧಾರ ಕಾರಣ ಆಗಲ್ಲ ನಿನ್ನದ್ಧಾರ ಆಗಿ ಬೇಕಾದ್ರೆ ಭಕ್ತಿ ಶ್ರದ್ಧೆಯಿಂದ ನೀ ಮಾಡಬೇಕು ಇದು ರಾಮದೇವರ ಸೇವಾ ಅಂತ ಹಿನ್ನೆಲೆ ತಿಳಿದು ಮಾಡಿದರೆ ಅದು ಸಾರ್ಥಕ ಆಗುತ್ತೆ ಅಲ್ಲಿ ಹಾಗೆ ಗೀತೆಯಲ್ಲಿ ಕೃಷ್ಣದೇವರು ಅರ್ಜುನನು ಉಪದೇಶ ಮಾಡಿದ್ದೋ ಇಲ್ಲಿ ಮೊದಲೇನೆ ಸುಕ್ರೇವನಿಗೆ ಹನುಮಂತ ದೇವರು ಉಪದೇಶ ಮಾಡಿದ್ದಾರೆ ಎರಡು ಒಂದೇ ಪ್ರಕರಣ ಆಗ ಅದನ್ನು ತಿಳಿಸ್ಕೊಡೋಣ ಸೇವ ಮುಕ್ತ ಹರಿರಾಜ ಸನ್ನಿಧ ದ್ವೀಪೇಶು ಸಪ್ತಸ್ವಪಿ ವಾನರಾನ್ ಪ್ರತಿ ಅದೇ ಹೊತ್ತಿಗೆಯನೇ ರಾಮಚಂದ್ರ ದೇವರು ಹೇಳ್ಕಳಿಸ್ತಾರೆ ಯಾರಿಗೆ ಲಕ್ಷ್ಮಣನಿಗೂ ಹೇಳಿ ಕಳಿಸ್ತಾನೆ ಹೋಗುಪ್ಪ ಸ್ವಲ್ಪ ಅವನಿಗೆ ಎಚ್ಚರಿ ಕೊಟ್ಟು ಬಾ ತದ ರಾಮೋಪೀ ಭೋಗಸತ್ತ ಪ್ರಮತ್ತ ಆಲಕ್ಷಕಪೀಶ್ವರಂ ಪ್ರಭು ನೋಡು ಯಾಕೋ ಇದು ಇಲ್ಲ ಲಕ್ಷ್ಮಣ ಸ್ವಲ್ಪ ಹೋಗಿ ಹೇಳಬಾ ತನಗೆ ಜಗಾದ ಸೌಮಿತ್ರ ವಚೋ ಮೇಲಾ ಯಾ ಯದಿ ಪ್ರಮತ್ತಿ ಮದೀಯ ಕಾರ್ಯ ನೇಯಾಮಹಂ ತು ಇಂದ್ರಸುತ ಮಾರ್ಗ ಪ್ರಾಯಸ್ವ ಕಾರ್ಯೆ ಪ್ರತಿಪಾದತೆ ಮದೋದ್ಧುಮೀಶೆ ತಮ್ಮ ಕೆಲಸ ಆದ್ಮೇಲೆ ಮದೋದ್ಧರ ಇನ್ನೇನು ಮಾಡಬೇಕು ಅಂತ ಮಾತು ಬರೆದು ಬಿಡ್ತಾರೆ ಜನ ಸಾಲ ಪಾಲ ತಗೋಬೇಕಾದ್ರೆ ಒಟ್ಟು ಬಗ್ಗಿ ತಗ್ಗಿ ಎಲ್ಲವೂ ಆಮೇಲೆ ಹೋಗಿರಿ ಇನ್ನೊಮ್ಮೆ ಹೋಗಿರಿ ಆ ಥರ ಇರಬಾರ್ದು ಲೋಕದಲ್ಲಿ ಈ ಜನ ಇರ್ತಾರೆ ಉಪಕಾರ ಮಾಡಿಸ್ಕೊಂಡ್ಬಿಡ್ತಾರೆ ಆಮೇಲೆ ತಲೆ ಎತ್ಕೊಂಡು ಓಡಾಡ್ತಾರೆ ಎದೆ ಒಪ್ಪಿಸ್ಬಿಡ್ರಿ ಆ ಥರ ಮಾಡಬಾರ್ದು ಅದು ಒಳ್ಳೆಯದಲ್ಲ ಅದರಿಂದ ಸ್ವಲ್ಪ ನಮ್ಮ ಕಡೆಯಿಂದ ಭಯ ಇದೆ ಹೆದರಿಸುವ ಹೋಗು ಲಕ್ಷ್ಮಣ ಅಂತ ಕಳಿಸಿಕೊಡ್ತಾನೆ ಪರಮಾತ್ಮ ಆಗ ಇತಿಠ್ಯ ರಾಮೇಣ ಸಮೀರಿತೆಯ ತದಾ ಏನು ಸಭಾ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಸಜ್ಜೀಕೃತನಾಗಿ ಹೊರಬರ್ತಾರೆ ಒಬ್ಬರು ಯಾರು ಲಕ್ಷ್ಮಣದೇವರು ಲಕ್ಷ್ಮಣದೇವರು ಅಂದರೆ ಸುಗ್ರೀವು ಯಾವ ಲೆಕ್ಕ ನೀವು ಸ್ವರೂಪದಲ್ಲಿ ನೋಡಿದ್ರೆ ಪರೀಕ್ಷೆ ಆಗುತ್ತೆ ಶೇಷ ದೇವರಲ್ಲಿ ಸೂರ್ಯದೇವರಲ್ಲಿ ತುಂಬ ಹತ್ತರ ಇದೆ ಹೋಗ್ತಾರೆ ಲೆಕ್ಕ ಗಡಗಡ ನಡಗೋಗ್ಬಿಟ್ಟು ಆ ಕಾಲಕ್ಕೆ ದೃಷ್ಟೈವತೇನ ಸಹೈವತಾಪ ತಾಪನಿ ಹಿ ಭಯಾಧ್ಯಯವು ರಾಮಪದಾಂತಿಕಂ ತೊರನ್ ಓಡಿ ಬರ್ತಾರೆ ಯಾರು ತಾಪನೆ ತಾಪನಿ ತಪನ ಸೂರ್ಯ ನಮಗೆಲ್ಲ ತಾಪ ಕೊಡುವ ಮಗ ಓಡಿ ಬರ್ತಾರೆ ಆ ಕಾಲಕ್ಕೆ ಪ್ರವಾಗ ಹರೀಶ್ವರಾಜ್ಞಾ ಪ್ರಣಿಧಾನಪೂರ್ವಕಂ ಹನುಮತಾದೇವ ಪ್ರಾಹಿ ವಾನರ ಆಗ ಅಷ್ಟರೊಳಗಾಗಿಲ್ಲ ಹನುಮಂತ ದೇವರು ಅವ್ರ ಕಪೀಶ್ವರ ಸುಗ್ರೀವನ ಆಜ್ಞೆ ಇದೆ ಎಲ್ಲೆಲ್ಲಿ ಕಪಿಗಳಿದ್ದಾರೆ ಸಮಸ್ತ ಶೈಲ ಧ್ರುವ ಸಂಸ್ಥಿತಾನ್ ಹರಿನ್ ಸಮುದಾಯ ತದಾ ವಿಜಪ್ ಇಲ್ಲಿ ಯಾವ್ಯಾವ ಕಪಿಗಳಿದ್ದೇವೆ ಎಲ್ಲ ಸುಗ್ರೀವನ ಬಳಿಗೆ ಬರಬೇಕು ಅದು ಸರಿ ಹೋಗುತ್ತೆ ಸುಗ್ರೀವ ರಾಮದೇವರ ಬಳಿಗೆ ಹೋಗ್ಬೇಕು ಈ ಕಪಿಗಳೆಲ್ಲ ಅದೇ ಹೊತ್ತದೆ ಅಲ್ಲಿ ಒಂದು ಸೇರಬೇಕು ಸರಿ ಹೋಗುತ್ತೆ ಅವರೆಲ್ಲರಿಗೂ ಆದೇಶ ಕೊಡ್ತಾರೆ ಕಾಲಕ್ಕೆ ಹನುಮತಃ ಸಾಧುವಚೋ ಅಭಿರಾಚು ಪ್ರಸನ್ನ ಚೈತಸ್ ಅಧಿಪೆ ಕವೀನಾಂ ಸಮಾಗತೆ ಸರ್ವ ಹರಿಪ್ರವೀರೈ ಸಹೈವತಂ ಭೀಕ್ಷ ನನಂದರಾಘವ ಆ ಎಲ್ಲರ ಜೊತೆಯಲ್ಲಿ ಸುಗ್ರೀವ ಬಂದ ಹಾಗಾಯ್ತು ಒಂದು ರೀತಿಯಲ್ಲಿ ಹನುಮಂತ ದೇವರು ಅಷ್ಟು ವ್ಯವಸ್ಥೆ ಮಾಡಿಕೊಟ್ರು ಅವನೇ ಹೋಗಿದ್ದರೆ ಮತ್ತೆ ಹೊಕರಿಯೋದು ಮಾಡೋದು ಆತ ಬರಬೇಕು ಎಲ್ಲ ಕವಿಗಳು ಸೇರಬೇಕು ಸುಗ್ರೀವನ ಮೇಲೆ ರಾಮದೇವರು ಪ್ರಸನ್ನರಾಗಬೇಕು ಇದು ಹನುಮಂತ ದೇವರು ಮಾಡಿರೋ ವ್ಯವಸ್ಥೆ ಅಂದರೆ ಮುಖ್ಯ ಎಷ್ಟು ಪ್ರೀತಿಯಿಂದ ನಮ್ಮನ್ನು ಕಾಪಾಡ್ತಾರೆ ಅನ್ನೋದಕ್ಕೆ ಇದೊಂದು ಬಹಳ ಒಳ್ಳೆಯ ದೃಷ್ಟ ದೇವತಾ ಆಕಾರ ಹೆಚ್ಚುತರಾಗಿ ಮಾಡಬಾರ್ದು ಮಾಡಿ ಕೂತಿದ್ದಾಗ ನಮ್ಮನ್ನು ಹೀಗೆ ಸಲಹುತ್ತಾನೆ ಅದಕ್ಕೆ ಮಾತಾರಮೇ ಮಾತಾರೆ ಸ್ವನ್ನ ಪಿತಹ ಅತುಲವರು ಭ್ರಾತಃ ಇಷ್ಟ ಆಪ್ತು ಇವೆಲ್ಲ ಯಾಕೆ ಕೊಡ್ತೇವೆ ನಾವನ್ನು ಹೀಗೆ ನಮ್ಮನ್ನು ಎಚ್ಚರಿಸಿ ತಂದೆ ತಾಯಿಗಳ ಥರ ತಾವೇನು ನಿಂತು ಜೊತೆಯಲ್ಲಿ ಸಲಹುತ್ತಾನೆ ಮುಖ್ಯಪ್ರಾಣಿ ದೇವರ ಆರಾಧನೆ ಬಿಡಬಾರದು ಅದಕ್ಕೆ ಏನು ಹೇಳಿಲ್ಲ ಒಂದು ವಾಯುಸ್ತುತಿ ಹೇಳಿದೆ ಸಾಕು ಯಾಕಂತಾರೆ ಇದೇ ಕಾರಣದಿಂದಲೇ ಸಪ ಸಸಂಭ್ರಮ ತಂಪತಿ ತಂಪದೋಬ್ಜಯೋ ತ್ವರನ್ನ ಸಮತ್ಥಾಯ ಸಮಾಶ್ಲಿಷತ್ ಪ್ರಭು ಹೆದ್ರಕೊಂಡು ಹೆದ್ರಕೊಂಡು ಒಂದು ಕಾಲ ಒಂದು ನಮಸ್ಕಾರ ಮಾಡಿದಂತೆ ಸುಗ್ರೀವ ಏ ಹೆದ್ಕೋಬೇಡಪ್ಪ ಅಂತ ಹೋಗ ಆಲಿಂಗನ ಮಾಡಿಕೊಂಡು ಭಯ ಎಲ್ಲ ಓಡಿಸಿ ಎಂದೂ ಕೂಡ ಮರಿಬೇಡ ನಚೋಪವಿಷ್ಟ ಕೂಡ್ಲಿಲ್ಲಂತೆ ಪರಮಾತ್ಮನ ಹೆದ್ರುಗಡೆ ಬಗ್ಗೋಣ್ಣ ಹೀಗೆ ನಿಂತ ಇದ್ದಂತೆ ಇವತ್ತು ನೋಡೋಣ ಯಂತ್ರೋಧ ಪ್ರಾಣದೇವರ ಬಳಿಯಲ್ಲಿ ಅದೊಂದು ಗೋದಂಡರಾಮದೇವರ ಗುಡಿ ಇದೆ ಅಲ್ಲಿ ಒಳಗಡೆಯಲ್ಲಿ ಲಕ್ಷ್ಮಣದೇವರ ಪಕ್ಕ ಇವರು ಸುಗ್ರೀವ ಸುಗ್ರೀವ ವೈ ಕೈ ಕೈ ಕಟ್ಟಿಕೊಂಡು ನಿಂತಿದ್ದಾನಂತೆ ನಿಂತೇ ಇರ್ತಿದ್ದಂತೆ ಸುಗ್ರೀವ ಅಷ್ಟು ಭಕ್ತಿ ತೋರಿಸ್ತಾನೆ ಆ ಕಾಲಕ್ಕೆ ಸಮಸ್ತು ಪ್ರಹಿತೇರ ಪ್ರಭು ಹನುಮಂತ ವಿಧಂಬ ಆ ಕಾಲಕ್ಕೆ ಬೇರೆಲ್ಲ ಕಪಿಗಳನ್ನು ಕರೆಸ್ತಾರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಪಿಗಳಿದ್ದಾನೆ ಒಟ್ಟು ಬೇರೆ ಬೇರೆ ದ್ವೀಪಾಂತರಗಳಲ್ಲೂ ಕೂಡ ಎಲ್ಲ ಕಪಿಗಳು ಬರಬೇಕು ಸಮುದ್ರಗಳನ್ನು ದಾಟಿ ಬರ್ತಾನೆ ಅಲ್ಲಿ ಸಮುದ್ರಗಳಲ್ಲಿ ಅಂತರ ಇರುತ್ತೆ ಮಧ್ಯ ಅವಕಾಶ ಇರುತ್ತೆ ದಾಟಿ ದಾಟಿ ಬರ್ತಾನೆ ಇಲ್ಲಿ ನೂರು ಯೋಜನೆ ಒಂದೇ ಇತ್ತಾದ್ರಿಂದ ಇಲ್ಲಿ ದಾಟ್ಲಿಕ್ಕಾಗಿಲ್ಲ ಅದೊಂದು ನಿರ್ಣಯ ಮುಂದೆ ಕೊಡ್ತಾ ರಾಜ ಅದನ್ನ ನೆನಪಿಟ್ಟುಕೊಂಡಿರಬೇಕು ವಸ್ತೆ ವಮಯ್ ಪ್ರದಿಯಾಹಿ ದಕ್ಷಿಣ ಅವ್ರನ್ನೆಲ್ಲ ಅವರವರ ದಿಕ್ಕಿಗೆ ಎಲ್ಲ ಕಡೆಗೂ ಕಳಿಸಿಕೊಟ್ಟು ಎಲ್ಲ ದಿಕ್ಕಿಗೆ ಒಟ್ಟು ಒಂಬತ್ತು ವರ್ಷಗಳಲ್ಲಿ ಬೇರೆ ಬೇರೆ ದ್ವೀಪಗಳಲ್ಲೂ ಹುಟ್ಟಬೇಕು ಹಾಗೆಲ್ಲ ಕಡೆಯಲ್ಲೂ ಕಳಿಸಿಕೊಡ್ತಾರೆ ಮೇರು ಪರ್ವತದಿಂದ ದಕ್ಷಿಣ ಭಾಗ ಇಡೀ ಹನುಮಂತ ದೇವರು ರೂಪಿಸ್ಕೊಡ್ತಾರೆ ಮೇರು ಪರ್ವತದಿಂದ ಇಡೀ ದಕ್ಷಿಣ ಭಾಗ ಬರೀ ಭಾರತದಲ್ಲಿ ದಕ್ಷಿಣ ಭಾಗ ಅಷ್ಟೇ ಅಲ್ಲ ಇಲ್ಲೇ ಆದರೂ ಒಂದು ತಿಂಗಳು ಬೇಕಾಗಿತ್ತು ಹುಡುಗಲಿಕ್ಕೆ ಒಂದು ತಿಂಗಳು ಆದರೂ ಇನ್ನೂ ಬಂದೇ ಇರಲಿಲ್ಲ ಅಂತಂತಾರೆ ಅದಕ್ಕೆಲ್ಲ ಕಾರಣ ಏನಾದರೂ ವಿಂಧ್ಯಗಿರಿ ಅಂತೆಲ್ಲ ಮಾತಾಡಿದ್ದಾರೆ ವಿಮಾರ್ಗತಾಂ ಮಿಂದಗಿರಿ ಮಹಾತ್ಮನ ಗತಸ ಕಾಲೋ ಹರಿರಾಡು ಲೈ ಇತಃ ವಿಧ್ಯಾಚಲಕ್ಕೆ ಮರೋದೊಳಗೆ ಕಾಲ ಮುಗಿದೋಗಿತ್ತು ವಿಧ್ಯಾಚಲಕ್ಕೆ ಆಗಿ ದಕ್ಷಿಣ ದಿಕ್ಕಿಗೆ ವಿಧ್ಯಾಚಲ ಅಂದರೆ ಮಹಾರಾಷ್ಟ್ರದಲ್ಲಿರೋದು ಪುಣೇಲಿ ಬರುತ್ತೆ ನಾವು ಪುಣ್ಯಪತ್ರಕ್ಕೆ ಪುಣೆಗೆ ಹೋಗಬೇಕಾಗಿದ್ದರೆ ವಿಧ್ಯಾಚಲನ ಒಳಗಡೆ ಹೋಗ್ತೇವೆ ಊಹಾ ಮಾಡಿದ್ದಾರೆ ತುಂಬ ಲಾರಿಗಳು ಹಿಡಿತರತ್ತೆ ಗೊತ್ತಾಗುತ್ತೆ ಅವಾಗ ಇಂಡಸ್ಟ್ರಿಯಲ್ ಏರಿಯಾ ಹೀಗಾಗಿ ಆ ಜಾಗದಲ್ಲಿ ಇವರಿರೋದೆಲ್ಲಿ ಕೃಷ್ಣ ಹಂಪೆಯಲ್ಲಿರೋ ಹಂಪೆಯಿಂದ ದಕ್ಷಿಣ ದಿಕ್ಕಾಗುತ್ತಾ ಅದು ಉತ್ತರ ದಿಕ್ಕಾಗುತ್ತ ವಿಧ್ಯಾಚಲ ಅಂತ ಇಲ್ಲಿ ಆಚಾರ್ಯರು ಉತ್ತಾಗೋಲ್ಲ ಬಹಳ ಕಷ್ಟ ಅದಕ್ಕೆ ಭದ್ರಾಪ್ ಸ್ವಾಮಿಗಳುವರು ಕೊಟ್ಟ ವ್ಯಾಖ್ಯಾನ ಏನು ಅಂತಂದರೆ ಮೇರು ಪರ್ವತದಿಂದ ದಕ್ಷಿಣ ದಿಕ್ಕಿ ಇಡೀ ಅದನ್ನು ಆರು ವಹಿಸಿದ್ದಾರೆ ಬಟ್ ಸಮರ್ಥರು ಇವರೆಲ್ಲ ಕವಿಗಳು ಅದಷ್ಟು ಹನುಮಂತ ದೇವರು ಭಾಗ ಅವರ ಕಡೆಯವರೆಲ್ಲರೂ ಅಂಗಗಾದಿಗಳೆಲ್ಲ ಹೋಗಿದ್ದು ಹೀಗಾಗಿ ಆದಷ್ಟು ಹುಡುಕಲಿಕ್ಕೆ ಇಷ್ಟು ಸಮಯ ಆಯಿತು ಅಂತಂದರೆ ಅಲ್ಲಿ ಅತಿಶೋಕ್ತಿ ಏನೂ ಇಲ್ಲ ಅದನ್ನು ಹಾಗ ಹಾಗವರೆಲ್ಲರೂ ಎಲ್ಲರನ್ನು ಕಳಿಸಿ ಹನುಮಂತ ದೇವರನ್ನು ಮಾತ್ರ ಕರೆದು ಮಾತಾಡಿಸ್ತಾನೆ ಪರಮಾತ್ಮ ನ ಕಶ್ಚಿ ಸಾಧನೆ ಇನ್ನೊಬ್ರು ಯಾರು ಕೂಡ ನಿಲ್ಬಿಟ್ಟು ಈ ಕಾರ್ಯ ಸಾಧನೆ ಮಾಡಲಿಕ್ಕೆ ಆಗವಲ್ಲಪ್ಪ ಸಮಸ್ತ ಕಾರ್ಯ ಪ್ರವಸ್ಯ ಮೇಧ್ಯ ಅದರಿಂದಾಗಿ ನೀನೇ ಹೊರಡುವಂಥ ಸಮಾದಾಯ ಮುದುಯಕಂ ಅವರು ಮಾತ್ರ ಉಂಗರ ತೆಗೆದುಕೊಡ್ತಾನೆ ರಾಮ ಮುದ್ರಿಕೆಯನ್ನು ಹಾಗೆಲ್ಲ ಯಾರ್ಯಾರಿಗೂ ಕೊಡಲೇಬಾರದು ಶ್ರೀರಾಮ ಅಂತ ಅಂಕಿತ ಇರುವ ಉಂಗುರವನ್ನು ಕೊಟ್ಟು ಕಳಿಸ್ತಾನೆ ಯಾರ್ಯಾರಿಗೂ ಹಾಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ರಾಜಪ್ರತಿನಿಧಿಗಳು ಮಾತ್ರ ಹುಟ್ಟಬಹುದು ನಿಜವಾದ ಭಗವಂತರ ಪ್ರತಿನಿಧಿಗಳು ಅವರೇನೆ ಅವರು ಮಾತ್ರ ಆ ರೀತಿಯಲ್ಲಿ ಕೊಟ್ಟು ಕಳಿಸೋಣ ಮಾತಾಡಿ ಪರಮಾತ್ಮ ಆಗ ಜಾಂಬುವಂತ ಅದರಂತೇನೆ ಗಜ ಗವಯ ಗವಾಕ್ಷ ಇವರೆಲ್ಲರೂ ಕೂಡ ಅತ್ಯಂತ ಪ್ರಧಾನವಾದ ಅಂಗದನ ಸಮೇತವಾಗಿ ಸುಮಾರು ಜನ ಬಲಿಷ್ಠ ಕವಿಗಳನ್ನು ಅಲ್ಲಿಗೆ ಹೋಗ್ತಾರೆ ಹುಡುಕ್ತಾ ಹೋಗ್ತಾ ವಿಧ್ಯಾಚಲವನ್ನು ದಾಟಿ ಕೆಳಗಡೆ ಬರೋದ್ರೊಳಗೆ ಕಾಲ ಮುಗಿದು ಹೋಗಿರುತ್ತೆ ಬಯಾರಿಕೆಯಂತೆ ದಕ್ಷಿಣ ದಿಕ್ಕಿನಲ್ಲಿ ಆಗಲು ನೀರಿರಲಂತೆ ಆ ಹೊತ್ತಿಗೆ ಮಳೆಗಾಲ ಮುಗಿದಿದೆ ಇನ್ನೂ ಚಳಿಗಾಲ ಬಂದಿಲ್ಲ ಸರಿಯಾಗಿ ಆ ಹೊತ್ತಿಗೆ ನೀರಿರಲಂತ ವ್ಯತಿ ಆವಾಗಲೇ ಎಷ್ಟು ಅವಸ್ಥೆ ಇತ್ತು ಅಂತಾರೆ ಆಗ ಒಂದು ದೊಡ್ಡ ಗುಹೆಯನ್ನು ಅಲಸಿ ಹೋಗ್ತಾರೆ ಅದು ತುಂಬ ದೊಡ್ಡ ಗುಹೆ ಆ ಗುಹೆಯನ್ನು ಒಳಗಡೆಯಲ್ಲಿ ಬಯೇನ ಅತಿ ವಿಚಿತ್ರ ಉತ್ತಮ ಸಮೀಕ್ಷೆ ಅದೊಂದು ಬಿಲ ಆ ಬೆಲ್ಲದ ಪ್ರವೇಶ ಮಾಡಿ ಸ್ವಲ್ಪ ದೂರ ಒಳಗೆ ಹೋದ್ಮೇಲೆ ದೊಡ್ಡ ಸ್ವರ್ಗ ಅಲ್ಲಿ ಹೇಮ ಅಂತ ಅಪ್ಸರಾಸ್ತಿ ವಾಸ ಮಾಡ್ತಾ ಇದ್ದ ಪ್ರದೇಶ ತುಂಬಾ ದೊಡ್ಡ ಚರಿತ್ರೆಯಲ್ಲ ಇದೆ ಕೆಲವರು ತಪಸ್ಸು ಮಾಡಿದ ಪ್ರದೇಶ ಅದ್ಭುತವಾಗಿರುವಂತಹ ಸ್ವರ್ಗವೇ ಭೂಲೋಕದಲ್ಲೇ ಸ್ವರ್ಗ ಯಾರಿಗೂ ದೃಗ್ಗೋಚರ ಅಲ್ಲ ಇವು ಕಪ್ಪಿಕೊಳ್ಳ್ತಾ ಇತ್ತು ಬಳದಿ ಹೋಗಿದ್ರು ಒದ್ದಾಟ ಆಗಿತ್ತು ಚೆನ್ನಾಗಿ ಅಲ್ಲೆಲ್ಲ ನೀರು ನೀರು ಕುಡಿದ್ರು ವಿಹಾರ ಮಾಡಿದ್ರು ಎಲ್ಲ ಆಯಿತು ಎಲ್ಲ ಆದ ಮೇಲೆ ವಿಚಾರ ಮಾಡ್ತಾರೆ ಚೆನ್ನಾಗಿ ದುರಾಸದೋಷವು ಅತಿ ಚಂಡ ಶಾಸನ ಒಬ್ಬ ಕಪಿನ ಕಳಿಸ್ಬಿಡ್ತಾರೆ ಹೂ ನೋಡ್ಕುಂಬ ಹೂ ಕಾಲ ಎಷ್ಟಾಗಿದೆ ವಾತಾವರಣ ನೋಡುತ್ತಾ ಕಪಿ ಎಲೆ ಉದುರ್ತಾ ಇತ್ತಂತ ಶಿಷ್ಯರಋತು ಬಂದುಬಿಟ್ಟಿದೆ ಹೇಮಂತ್ ಋತು ಬಂದು ಹೋಗಿದಾಗಲೇ ಶಿಷ್ಯರಋತು ಬರಲಿಕ್ಕಿದೆ ಒಂದು ತಿಂಗಳಿಗೆ ಬರಬೇಕು ಇಲ್ಲದೇ ತಲೆ ಕಡಿತೇನೆ ಅಂತ ಹೇಳಿದ್ದಾನೆ ಸುಗ್ರೀವ ಈ ಗತಿ ಏನಾಗಾದರೆ ತಲೆ ಕಡಿತಾನೆ ಎಲ್ಲಿ ತನಕ ಅಂದರೆ ಅಣ್ಣನನ್ನೇ ಕೊಲೆ ಮಾಡಿಸಿದ ಅವನು ಬಿಡ್ತಾನೆ ನಮ್ಮನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ರಾಮದೇವರ ಅನುಗ್ರಹವೇ ಜಾತ್ರೆ ಅದರಿಂದ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೇನಾದ್ರು ತೊಂದರೆ ಕೊಟ್ಟೇ ಕೊಡ್ತಾನೆ ಯಾರು ಸುಗ್ರೀವ ಅಲ್ಲು ಹೋದರೆ ಕಡಿತಾನೆ ಅದಕ್ಕೆ ಸುಗ್ರೀವನ ಮೈದುನ ನೀವು ವಾಲಿಯ ಮೈದುನ ವಾಲಿಯ ಹೆಂಡತಿಯ ಅಣ್ಣ ತಾರ ಅಂತ ಕಪಿ ಅವ ಅಂದರೆ ಅಂಗಧನ ಸೋದರ ಮಾವ ನೋಡಪ್ಪ ಅಲ್ಲಿ ಇದೇ ಹನುಮಂತನನ್ನಿಟ್ಟುಕೊಂಡೇನೆ ಸುಗ್ಗಿ ಇವತ್ತ ರಾಜ್ಯ ಕಬಳಿಸಿದ ಇದೇ ಹನುಮಂತ ಈಗ ಇಲ್ಲಿದ್ದಾನೆ ಅವನಿಟ್ಟುಕೊಂಡು ನಾವಿಲ್ಲಿ ಒಂದು ರಾಜ್ಯ ಕೆಟ್ಟೋಣ ರಾಮನಿಂದ ಏನಾಗಬೇಕಾಗಿದೆ ರಾಮನಿಗೆ ಗೊತ್ತಾಗೋದು ಇಲ್ಲ ಯಾರು ಗೊತ್ತಾದ್ರೆ ನೋಡ್ಕೊಳ್ಳೋಣ ಏನ್ ಬೇಕಾದ್ರೂ ಏನೇನು ದುರ್ಬುದ್ದಿ ಹೆಚ್ಚಿಕೊಡ್ತಾರೆ ನಾವು ಬದುಕೋಬೇಕಲ್ಲ ಹೌದು ಹೌದು ನೀವು ಹೇಳ್ತಾ ಇರೋದು ನಿಜ ಇತಿರಿತಂ ಮಾತುಲ ವಾಕ್ಯಮಾಶು ಸಹದೇ ವಾರಿಸುತ್ತೋಪಿ ಸಾದರಂ ಮಾತುಲ ಸೋದರ ಮಾಮ ಹೇಳಿದ ಅಂತ ಆಗಲಿ ತೊಪ್ಕೊಂಡ್ಬಿಡ್ತಾರೆ ನನೋ ಹರೀಶ್ವರ ಕ್ಷಮೀಭವೇ ಲಂಘಿತ ಶಾಸನಾನ ನಾವು ಈ ಕಡೆ ಸೀತಾದೇವಿಯನ್ನು ನೋಡಲಿಲ್ಲ ಆ ಕಡೆಯಲ್ಲಿ ಶಾಸನ ಮುರಿದಿದ್ದೀರಿ ಹೋದರೆ ಗ್ಯಾರಂಟಿ ನಮ್ಮನ್ನು ಕೊಂದಾಕಿಬಿಡ್ತಾನೆ ಹೋದೆ ಬೇಡ ಸರಿ ನೀವೆಲ್ಲರೂ ಯಾರ್ಯಾರು ಏನೇನಂತೀರಪ್ಪ ಏ ಹೌದು ಹೌದು ನೀವು ಹೇಳ್ತಾ ಇರೋದೇ ಅತ್ಯಂತ ಸರಿ ಎಲ್ಲ ಹೇಳ್ತಾ ಹೋದಾಗ ಮತ ಚೈಕಮತ್ಯಂ ಇವರೆಲ್ಲರೂ ಕೂಡ ಏಕಮತ್ಯವನ್ನು ಒಂದೇ ಬುದ್ಧಿ ಇರೋರನ್ನೆಲ್ಲರನ್ನು ಹನುಮಂತದೇವರು ನೋಡಿ ಅವರ ಹೋಗುತ್ತೆ ಹೋದ್ಮೇಲೆ ಅನುಪಪ್ಪಾ ನೀ ಏನಂತೀಯ ಅವಾಗ ಈ ತರ ಕೈ ಎತ್ತಿದ್ರಂತವ್ರು ಕೈ ಎತ್ತಿದ್ದ ಅವ್ರಿಗೆನೆ ಏನು ಅಂತ ಮಾತಾಡ್ತಾರೆ ಬಹಳ ಚೆನ್ನಾಗಿದೆ ವಿಜ್ಞಾನವೇ ತದ್ದೆ ಮಯಾಂಗದಸ್ಯ ರಾಜ್ಯ ಬೇಕು ಅಂತ ಅಂಗದ ಮಾಡ್ತಾ ಇರುವ ಪಿತೂರಿ ನಂಗೆ ಗೊತ್ತಿದೆ ಅದನ್ನು ಹೇಳ್ಕೊಡ್ತಾ ಇರುವನು ಸೋದರ ಮಾವ ಸೋದರ ಮಾವನ್ನೂ ಹೆಚ್ಚು ಮನೆಗೆ ಸೇರಿಸಬಾರ್ದು ಅಂತಾರೆ ಒಂದು ಶಕುನಿ ಇನ್ನೊಂದು ತಾಯಿಯವರದಲ್ಲ ದೃಷ್ಟ ತವರು ಮನೆಯವರು ಮನೆಯಲ್ಲಿ ಹೋಕ್ಕೊಂಡು ಅಂತಂದರೆ ಸಿಟ್ಟಿನಿಂದ ಹೇಳೋದಲ್ಲ ಈ ಮಾತು ಇದು ಮನೆಯಲ್ಲಿ ತವರು ಮನೆಯವರು ಇಲ್ಲಿ ಬಂದು ಸೇರ್ಕೊಂಡ್ರು ಅಂತಂದ್ರೆ ಸೋದರ ಮಾವ್ರು ಇಲ್ಲಿ ಬಂದು ಹೊಕೊಂಡ್ರು ಅಂದ್ರೆ ಮನೆ ಹಾಳು ಮಾಡ್ತಾರೆ ಹೆಚ್ಚು ಅವರಿಗೆ ಪ್ರಾಶಸ್ತ್ಯ ಕೊಡಕೂಡುದು ಆದರೆ ಧಾರ್ಮಿಕವಾಗಿ ಪ್ರಾಶಸ್ತ್ಯ ಕೊಡಬೇಕು ಅವರಿಗೆ ಅವನಿಗೆ ತಂದೆ ತಾಯಿ ಅಣ್ಣ ಈ ಮೂರು ಜನ ಮಗಳ ಹೆಣ್ಣು ಮಗಳ ಮಾಡಲಿಲ್ಲ ಅಂದ್ರೆ ಆಮೇಲೆ ಅಧಿಕಾರಿ ಚಿಕ್ಕಪ್ಪ ದೊಡ್ಡಪ್ಪಂದಿರುಗಲ್ಲ ಸೋದರ ಮಾವನಿಗೆ ಅಷ್ಟು ದೊಡ್ಡ ಅಧಿಕಾರ ಇದೆ ಅಧಿಕಾರ ಇದೆ ತುಂಬಾ ದೊಡ್ಡ ಸ್ಥಾನ ಇದೆ ಶಾಸ್ತ್ರಜ್ಞರ ಇದೆ ಅಂತ ಹೇಳಿದ ಹಾಂ ಶಾಸ್ತ್ರಜ್ಞ ಇಲ್ಲ ಶಾಸ್ತ್ರದಲ್ಲೇ ಇರೋದು ಅದಕ್ಕೆ ಸಹೋದರ ಮಾವನ ಕೊಂದು ಎಂತ ದುಷ್ಟ ಬೈಯೋದು ಇದೇ ದೊಡ್ಡ ಸ್ಥಾನ ಇದೆ ಚಿಕ್ಕಪ್ಪ ದೊಡ್ಡಪ್ಪ ಅಂದರೆ ದೊಡ್ಡ ಸ್ಥಾನ ಅಂದಮೇಲೆ ಅದಕ್ಕೆ ನಾ ದೃಷ್ಟಾಂತ ಹೇಳಿದ್ದೆ ಅಂದಮೇಲೆ ಈ ರೀತಿಯಲ್ಲಿ ದೊಡ್ಡ ಸ್ಥಾನ ಇದೆ ಅಂತ ಮನೆ ಹೊಕೊಂಡ್ರು ಅಂದರೆ ಹಾಳು ಮಾಡ್ತಾರೆ ಮನೆ ಹೊಕ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದವರಿಗೆ ಅಂತ ತೋರಿಸಿಕೊಡ್ತಾರೆ ಆಕ್ರಮದಿಂದಲೇ ಸನ್ಮಾರ್ಗ ತೋ ನೈವೀ ರಾಘವಸ್ಯ ದುರಂತ ಶಕ್ತೇರ ಬಲವ ಪ್ರದರ್ಶ್ಯಂ ನೀವು ಮಾಡ್ತಾ ಇರೋರು ಇದು ರಾಮಪ್ರತೀಪಂ ವಚನಂ ಸಹೇತ ಹನುಮಂತ ರಾಮದೇವರ ವಿರುದ್ಧವನ್ನು ಎಂದಾರು ಸಹಿಸಿಕೊಂಡಾನಾ ಅಂತ ಕೇಳಿದ್ರಂತೆ ನಾ ಇದ್ದೇನಪ್ಪ ಇನ್ನು ಹನುಮಂತ ಸಹಿಸಿಕೊಳ್ತಾನ ತಮ್ಮನ್ನು ತಾವೇ ಹಾಗೆ ಹೇಳ್ಕೊಂಡಿದ್ದಿತ್ತು ಯಾರಾದರೂ ತಡೀಬಹುದು ಹನುಮಂತ ಸಹಿಸಲು ಆರಾದನಾ ವಚೋಮೇ ಇದ್ಯಧಿಕಾತರಣ ಗ್ರಾಹ್ಯಂ ಭವೇತ್ವಸ್ತದ ಪ್ರಿಯಮ್ಮೆ ಈ ಮಾತನ್ನ ಹೇಳ್ತಾ ಇರಲಿಕ್ಕೇನೆ ನೀವೆಲ್ಲ ಹೋಗ್ತೀರಿ ಅಂತ ನಂಬಿದ್ದೇನೆ ನೀವು ಅಕಸ್ಮಾತ್ ಒಪ್ಪಲಿಲ್ಲ ಅಂತಾದರೆ ನಜೇದ್ ಬಲಾರಪ್ಪನೇ ಪ್ರವೃತ್ತ ಪ್ರಶಾಸ್ ಸನ್ಮಾರ್ಗ ಕರೋವಿ ಕರೋ ಮೀ ಮಾಡಲಿಲ್ಲ ಅಂತಂದರೆ ನನ್ನ ಮಾತು ಕೇಳಲಿಲ್ಲ ಅಂತಂದರೆ ಬಡದಾರ ನಿಮ್ಮ ಆಳ್ಕೊಂಡು ಹೋಗ್ತೀನಿ ಕೈಯತ್ತ ಬಾಲ ತುಂಕೊಂಡು ಮಾ ಒಬ್ಬರು ಬಾಯಿ ಮುಚ್ಚಿದೆ ಬೆಲ್ಲಕ್ಕೂ ಗುಹೆಂದೆ ಅಂತ ಹೊಟ್ಟುಬಿಟ್ಟರು ಒಬ್ಬರು ಮಾತಿಲ್ಲ ಕತೆ ಸಿಹಿ ಒಬ್ಬರು ಮುಖ ನೋಡ್ಕೊಳ್ಳಿಲ್ಲ ಗಾಬರಿಯಾಗಿ ಬಿಟ್ಟರು ಹನುಮಂತದೇವರ ಆ ರೂಪ ನೋಡಿ ರಾಮದೇವರ ವಿರುದ್ಧ ಮಾತಾಡ್ತೀರಾ ಅಂತಂದಾಗ ಸಜ್ಜನರನ್ನು ಈಗ ಒಳ್ಳೆ ಮಾರ್ಗಕ್ಕೆ ತರ್ತಾರೆ ಎಷ್ಟು ಪರಮಾನುಗ್ರಹ ಎಷ್ಟು ಪ್ರೀತಿ ಇದೆಯೋ ಎಷ್ಟು ಕಾರುಣ್ಯ ಇದೆಯೋ ಅಷ್ಟೇ ಕೋಪನೂ ಅಷ್ಟೇ ಬೆದರಿಸಿ ನಮ್ಮನ್ನು ಒಳ್ಳೆದಾಗಿ ತರ್ತಾರೆ ಅದಕ್ಕೆ ಪಿತಹ ಅಂತ ಹಿಂದೆ ತಾಯಿ ಪ್ರೀತಿ ತೋರಿಸೋದು ಇಲ್ಲಿ ತಂದೆ ಪ್ರೀತಿ ತೋರಿಸ್ತಾರೆ ಅನ್ಯಾಯಿ ಮಾರ್ಗಕ್ಕೆ ಹೋಗ್ಬೇಡ್ರಪ್ಪ ಹೋಗ್ಬೇಡ್ರೋ ಹೊರಗಡೆ ಅಂತಂದರೆ ಸುಮ್ಮನೆ ಹೋಗೋದು ಹತ್ತು ಜನ ಸುಮ್ಮನೆ ಕೂತ್ಕೊಂಡು ಹರಿಟೋದು ಸುಮ್ಮನೆ ಸುಮ್ಮನೆ ಹರಟೋ ಹೊಡಿಯೋದು ಬೇಡ ಬೆತ್ತದ ರುಚಿ ಅವ್ರಪ್ಪು ಹೊಡಿತಾರೆ ಒಳ್ಳೆ ಮಾರ್ಗದಲ್ಲಿ ಕೇಳಿದರೆ ಏನು ಮಾಡಬೇಕು ಹೇಳಿ ಅಸರೀನೂ ಒಳ್ಳೆ ಕೆಲಸ ಅಲ್ಲ ಹೆಸರು ಕೇಳಿದ್ರೆ ಇದ್ರೆ ಒಳ್ಳೆ ಕೆಲಸಕ್ಕೆ ಬರೋಲ್ಲ ನೆಟ್ಟಗಾಗೋಲ್ಲೇವು ಅದಕ್ಕೆ ಆ ಕೆಲಸ ಹೇಳಬೇಕಾಗಿತ್ತು ಕೈ ಎತ್ತಿದ್ರಂತೆ ಅದಕ್ಕೆ ವ್ಯಾಸರಾಜಲ್ಲ ಕಡೆಗೆ ಈ ರೂಪ ಪ್ರತಿಷ್ಠೆ ಮಾಡಲಿಕ್ಕೆ ಜನ್ಮ ಹೆಸರಿನ ಕಾಲದಿಂದ ಇದೆ ಈ ರೂಪ ಯಾಕೆ ಇದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಎಂದು ನಾವು ಸಚ್ಚು ತಪ್ಪು ಮಾಡಿ ಮಾಡಿ ಅಪಮಾರ್ಗದಲ್ಲಿತ್ತು ಪಾಪಾದಿಗಳನ್ನು ಗಳಿಸಿ ಇವತ್ತು ದುಃಖಕ್ಕೆ ಬಂದು ಬಿದ್ದಿದ್ದೇವೆ ನಿಮ್ಮ ಕಾಲಿ ನಮ್ಮನ್ನು ಒಳ್ಳೆ ಮಾರ್ಗಕ್ಕೆ ತೊಗೊಂಡು ಹೋಗಿ ಹಾಕಿ ಮಾಡಬೇಕಾದ ಜವಾಬ್ದಾರಿ ನಿಮ್ಮದು ಅದಕ್ಕೆ ರೂಪ ಚಿಂತನೆ ರ ರೂಪ ಚಿಂತನೆ ಮಾಡಲಿಕ್ಕೆ ಇದೇ ಕಾರಣ ಇದು ಸಜ್ಜನರನ್ನು ಸನ್ಮಾರ್ಗಕ್ಕೆ ತರುವ ರೂಪ ಆಚಾರ ಅದನ್ನೇ ಚಿತ್ರಣ ಮಾಡಿಕೊಡ್ತಾ ಇರ್ತಾರೆ ಅದನ್ನು ನಚೆ ಬಲಾದ್ಯನೇ ಪ್ರವೃತ್ತ ಪ್ರಶಾಸ್ಯ ಸನ್ಮಾರ್ಗ ತಾನು ಬಲಾತ್ಕಾರದಿಂದಲಾರು ನಿಮ್ಮನ್ನು ಸನ್ಮಾರ್ಗಕ್ಕೆ ತರ್ತೇನೆ ಯಾರಂತಾರಿ ಆ ಮಾತನ್ನು ಹನುಮಂತ ದೇವರು ಮಾತ್ರ ಆ ಮಾತನಾಡಿದ್ದಾರೆ ಬಲತ್ಕಾರದಿಂದಲಾರು ಒಳ್ಳೆಯ ಮಾರ್ಗಕ್ಕೆ ನಿಮ್ಮನ್ನು ಎಳ್ಕೊಂಡು ಬರ್ತೇನೆ ಅವ್ರ ಕಾಲು ಗಟ್ಟಿಯಾಗಿ ಹಿಡಿದರೆ ಅವ್ರ ಜೊತೆಯಲ್ಲಿದ್ದರೆ ನಾವೇನು ಮಾಡಿದ್ರು ಅನ್ಯಾಯ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆ ಕಾಲ ಗಟ್ಟಿ ಹಿಡಿದಿರು ಆ ಕವನಿಂದ ಇತಿ ಪವನಾತ್ಮಜಸ್ಸಿ ಸುತ್ವಾತಿ ಭೀತ ದುರು ಮೂಲ ಒಬ್ಬರು ಸೀದ ಬಾಲ ಬಿಚ್ಚೇನೆ ಬೆಲ್ಲ ಒಬ್ಬರಿಂದ ಒಬ್ಬರಿಂದ ಒಬ್ರಿಂದ ಒಬ್ಬರಿಂದ ನಡ್ಕೊಂಡು ತಕ್ಷಣ ದಿಕ್ಕಿಗೆ ಬಂದ್ರು ಒಬ್ಬರಿಗೊಬ್ರು ಮಾತಿಲ್ಲ ನೋಡಿದ್ರು ಎಲ್ಲ ಏ ಸಮುದ್ರ ಉಕ್ಕಿ ಧ್ವಮುಖಿ ಹರಿತಾರೆ ಆಗೋಲ್ಲ ಅಂಗದ ನೋಡಿದ ಅಂಗದನ ಬಲ ಮುಂದೆ ಹೇಳ್ತಾರೆ ಕೇಳಬೇಕದನ್ನು ಎಂಥ ಬಲ ಅಂತ ಎಂಥಾ ಬಲ ಅಂತರ ಬರು ನಮ್ ಕೇಳು ಸಾಧ್ಯ ಇಲ್ಲ ಪ್ರಾಯೋಪವೇಶ ಕೊಡ್ತೇವೆ ಅಲ್ಲಿ ಹೋದರೆ ಅವಲ್ತಾನೆ ನಮ್ಮ ಚಿಕ್ಕಪ್ಪಗೊಳ್ತಾನೆ ಇಲ್ಲಿ ಇವ್ಗೊಂದಾಗಿಬಿಡ್ತಾನೆ ಬೇರೆಯವರು ಸಾಯಿಸೋದಕ್ಕೆ ನಾವೇ ಸತ್ಸೆ ಬೇಡವ್ರು ಬೇಡ ನಾನೇ ಪ್ರಾಯೋಪವೇಶ ಕೊಡ್ತೇನೆ ಸಾಯೋ ತನಕ ಬರತಾ ಹೇಳಿದ್ದು ಕೂತ್ಕೊಡ್ತೇನೆ ಏನಾಗುತ್ತಾ ಹಾಕೊಂಡು ಹೋಗಲಿ ಇಂತ ದೇವರ ಧ್ಯಾನ ಮಾಡ್ತಾ ಕೂತ್ಕೊಡ್ತಾರೆ ಬೇರೆ ಕಪ್ಪುಗಳಿಗೂ ಹೌದು ಹೌದು ಅನ್ನಿಸ್ತು ಹಾಗೆ ಆಗಲಿ ಇದೆ ಸರಿ ಇದೆ ಹಾಗೆ ಮಾಡೋಣ ಅಂತ ಆ ಕಾಲದಲ್ಲೇ ಹುಡುಗ ಕೂತಿರೋಣ ಪ್ರಾಯೋಪವಿಷ್ಟಾಶ್ಚ ಕಥಾಂಬದಂತಹ ರಾಮಸ್ಯ ಸಂಸಾರ ವಿಮುಕ್ತಿ ದಾತು ಸುಮ್ಮನೆ ಕೊಡಬಾರ್ದು ಪ್ರಾಯೋಪವೇಶ ಕೊಡೋರು ಅಂತಂದು ಸುಮ್ಮನೆ ಕೂತ್ಬಿಡೋದು ಇವು ಸ್ಟ್ರೈಕ್ ಏನು ಕೊಡ್ತಾವಲ್ಲ ಮೆಲ್ಲು ಹಿಂದ್ಗಡಿತ ಸುಮ್ಮನೆ ಕುಡಿತಾ ಇತ್ತವು ಹುಂಗಿ ಸ್ಟ್ರೈಕ್ ಮಾಡಿದ್ರೆ ಅಲ್ಲ ಇದ ಪ್ರಾಯೋಪವೇಶ ಅಂದರೆ ಅದರ ಲಕ್ಷಣನೇ ಭಗವತ್ಕಥಾಶ್ರವಣ ಪ್ರಾಯ ಉಪವೇಶನ ಭಗವಂತನ ಹತ್ತಿರದಲ್ಲಿ ಕೂತ್ಬಿಡೋದು ಅವ್ನೇನು ಮಾಡಿಸ್ತಾನೆ ಮಾಡ್ಕೊಂಡು ಹೋಗು ಅಷ್ಟೆ ಆಗ ಜಟಾಯಿ ಒಂದು ಪ್ರಸಕ್ತಿಯನ್ನು ಕೇಳಿ ಸಂಪಾತಿ ಪಕ್ಷಿ ಆತ ಬರೋಣ ಗೃದ್ರ ಪಕ್ಷಿ ಹತ್ತಿರಕ್ಕೂ ಬಂದು ಸದಗ್ಧಪುಕ್ಷ ಸವಿತೃ ಪ್ರತಾಪ ಚುತ್ವೈರಾಮ ಕಥಾ ಸಪಕ್ಷ ರಾಮದೇವರ ಕಥಾವನ್ನು ಕೇಳ್ತಿರಲಿಕ್ಕೇನೆ ರೆಕ್ಕೆ ಬಂದು ಹೋಗುತ್ತೆ ರೆಕ್ಕೆ ಬರೋದಷ್ಟೇ ಅಲ್ಲ ಬೆಳೆಯುತ್ತೆ ಬಲಿಯತ್ತೆ ಆರ್ತ ಪುನುದಾಡುತ್ತಾ ಕಾಲಕ್ಕೆ ಎಲ್ರಿಗೂ ಆಶ್ಚರ್ಯ ಮತ್ತೆ ಹೇಳು ಮತ್ತೆ ಹೇಳು ರಾಮದೇವರ ಚರಿತ್ರೆ ರೆಕ್ಕೆ ಸುದ್ದಿ ರೆಕ್ಕೆ ಬರುತ್ತೆ ಜೀವನದ ಆಶಾನೇ ಬೇಡ ಸತ್ಯ ಹೋಗುತ್ತೇವೆ ಅಂತವರು ಕೂಡ ರಾಮದೇವರ ಚರಿತ್ರೆಯನ್ನು ಕೇಳಿದ್ರೆ ಬುದುಕಿನ ಆಶಾ ಹುಟ್ಟತ್ತೆ ಅದಕ್ಕೆ ನಮ್ಮಲ್ಲಿ ಹಿರಿಯರೊಬ್ರು ಹೇಳ್ಬಿಡ್ತಾ ಇದ್ರು ಈ ಆತ್ಮಹತ್ಯೆ ಮಾಡ್ಕೊತಾವೆ ಹುಡುಗರು ಸಮೇತ ಮಾಡ್ಕೊತಾವ್ರಿ ಆ ಮನೋಭಾವ ಹಾಗೆ ಬೆಳೆಸ್ತಾ ಇದ್ದಾರೆ ಮಾರ್ಕ್ ಮಿಷನ್ ಮಾರ್ಕ್ಸ್ಗಳು ಬರ್ಬೇಕು ರ್ಯಾಂಕ್ ರ್ಯಾಂಕ್ ಮಿಷನ್ ಬರಲಿಲ್ಲ ಅಂತಂದ್ರೆ ತಂದೆ ತಾಯಿಗೆ ಎದುರಿಸ್ತಾ ಇದ್ದಾರೆ ಓ ಆತ್ಮಹತ್ಯೆ ಮಾಡ್ಕೊಂಡಿರ್ತಾವೆ ಆ ಬೆಳೆಸೋದು ಮನುಷ್ಯರನ್ನ ವಿವೇಕಿಗಳನ್ನ ಮಾಡಬೇಕು ಅಂತಹದ್ದು ಹೋಗಿ ಮಾಡಿ ಅದಕ್ಕೆ ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಅಕಸ್ಮಾತ್ ಆಗಿ ರಾಮಾಯಣ ಒಂದು ಆವೃತ್ತಿ ಕೇಳ್ಬಿಡ್ಬೇಕು ಕಡೆ ಆಸೆ ಇತನಾದ್ರೂ ಪರವಾಗಿಲ್ಲ ರಾಮಾಯಣ ಕೇಳದ ಮೇಲೂ ಸಾಯ್ಬೇಕು ಅಂತ ಅನ್ಸಿದ್ರೆ ಸಾಯಿಬಿಟ್ಟು ಕೇಳಿದ್ರೆ ಆ ಭಾವನೆ ಬಲವಲ್ಲ ಒಂದವೃತ್ತಿ ಕಡೆಗೆ ಸಾಯಲೇಬೇಕು ಅಂತ ರಾಮಾಯಣ ಕೇಳಿ ರಾಮದೇವರ ತಪ್ಪಿಸ್ಬಿಡ್ತಾನ ಆಯುರ್ವಾಯು ಸುತ್ತ ಪ್ರಿಯ ಭಗವಂತನ ರಕ್ಷಣೆ ಮಾಡುವ ಮಹಾನ್ ಭಾಗ ಅಷ್ಟು ಗಪಿಗಳನ್ನು ಅವೆಲ್ಲವೆಲ್ಲೂ ನೋಡುವಲ್ಲಿ ಸೀತಾಮಾತೆಯಲ್ಲಿರುವ ಜಾಗ ಮುಂತಾದವುಗಳು ಎಲ್ಲ ತಿಳಿಸಿಕೊಟ್ಟು ಆ ಪಕ್ಷಿ ಆ ಕಾಲದಲ್ಲೇನೇ ಸ್ವಯಂ ತಥಾಶೋಕವನೇ ನಿಷಣ್ಣ ಅಬೋಚನೆಭ್ಯ ಹರಿಪುಂಗಮೆ ಅಶೋಕವನದಲ್ಲಿ ಹೀಗೆ ಅಶೋಕಗಳಾದ ಸೀತಾದೇವಿಯನ್ನು ಶೋಕಪಡಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ತತಸ್ತುತೆ ಬ್ರಹ್ಮಸುತೇನ ಭೃಷ್ಟಾನ್ಯವೇದನ್ನಾತ್ಮಬಲೇನ ಪೃಥಕ್ ಪೃಥಕ್ ಆತ್ಮಬಲಂ ಪೃಥಕ್ ಪೃಥಕ್ ಆಚು ಮಾಹಿತಿ ಬರ್ತೀನಿ ಜಾಂಬವಂತ ಇವರಲ್ಲೆಲ್ಲ ಅತ್ಯಂತ ಹೀಗಿನಾದ ಕರುಣಿ ಭ್ರಷ್ಟನಾದ ವ್ಯಕ್ತಿ ಬ್ರಹ್ಮದೇವರ पुत्र, ಯಮದೇವರ ಅವತಾರ ಅವನು ಬ್ರಹ್ಮಸೂತ ಅವನ್ನೆಲ್ಲರೂ ಹೋಗಿ ಕೇಳಿಕೊಂಡ್ರು ಏನು ಮಾಡೋಣ ಇವಾಗ ಅಜ್ಜ ಏನಂತೀನಿ ಅಲ್ಲಪ್ಪ ನೀವು ಎಷ್ಟೆಷ್ಟು ಜನ ಎಷ್ಟೆಷ್ಟು ಹತ್ತಿರೋ ನನ್ನ ನೂರು ಯೋಜನೆ ಇದೆ ಅಂತ ಹೇಳಿದೆ ಪಕ್ಷಿ ದಾರಿ ಸಿಕ್ತು ಬೇರೆ ಗೊತ್ತಿಲ್ಲದೆ ದಾರಿ ಗೊತ್ತಾಯ್ತು ಏನು ಗುರಿ ಗೊತ್ತಾಯ್ತು ಎಲ್ಲ ಗೊತ್ತಾಯ್ತು ಈಗ ಹಾರ್ವರಿ ಕೆಲಸ ಸಾಧಿಸಬೇಕು ಯಾರಿದ್ದಾರೆ ಯಾಕಪ್ಪ ಗಜಾ ನೀನೆಷ್ಟು ಹರ್ತೀಯ ಅಜ್ಜ ಹತ್ತು ಹತ್ತು ಯೋಜನ ಹರ್ತೀನಿ ನಾನಷ್ಟೇ ಆಗೋಲ್ಲ ನನಗೆ ಜಾಸ್ತಿ ಒಂದು ಸತಿಗೆ ಒಂದು ಸತಿಸಿದ್ರೆ ಹತ್ತು ಯೋಜನ ಕಮ್ಮ ಹತ್ತು ಯೋಜನಾ ಅಂದರೆ ಹತ್ತು ಯೋಜನೆ ಅಂದರೆ ನೂರು ಕಿಲೋಮೀಟ್ರು ಒಂದು ಯೋಜನೆ ಅಂದರೆ ಹತ್ತು ಕಿಲೋಮೀಟ್ರು ಕನಿಷ್ ಕನಿಷ್ಠ ಪಕ್ಷ ಅಂದರೆ ಏನು ಊಹೆ ಮಾಡಲಿಕ್ಕೆ ಸಾಧ್ಯನಾ ಅದನ್ನ ಹತ್ತು ಯೋಜನೆ ಆರ್ತೇನೆ ಅಜ್ಜ ಗವಯ ಪನಸ ಗಬಕ್ಕ ಮಹಿಂದ ವಿವಿಧ ಎಲ್ಲರೂ ಕಳೀತಾ ಬರ್ತಾರೆ ಇಲ್ಲ ನಾವು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತರ ತನಕ ಬಂತು ಅಜ್ಜ ನೀನೆಷ್ಟು ತೊಂಬತ್ತಾರು ಯೋಜನೆ ಆರ್ತೀರಪ್ಪ ತೊಂಬತ್ತಾರು ಯೋಜನಾ ೂ ಭಾಳ ಗಟ್ಟಿ ಇತ್ತೆ ಹಾರತಾಯಿದ್ದೆ ಅದು ಆ ಕಾಲದಲ್ಲಿ ಸ್ವಲ್ಪ ನನಗೆ ಬಲೇರಿಯದ ವಿಷ್ಣು ಮವಾಪ ವಿಷ್ಣು ರವಾಪ ಲೋಕಾನ್ಸ್ ತ್ರಿವಿಹಿ ಕ್ರಮೈಹಿ ನಂದಿವರಂ ಪ್ರಕುರುವತ ನಂದಿರವ ನಂದಿರವ ಅಂತಂದರೆ ಈ ಗುಟ್ರ ಹಾಕುತ್ತಲ್ಲ ಗುಟ್ರಿಗೆ ನಂದಿರವ ಅಂತ ಕೂಗ್ತಾರೆ ನಂದಿ ಎತ್ತು ಗುಟ್ರ ಹಾಕುತ್ತೆ ಕಾಲು ಹೆದರುತ್ತವೆ ಜೋರಾಗಿರುತ್ತೆ ಧ್ವನಿಯಲ್ಲಿ ಸಿಂಹಗಳೆ ಹೆದರುಗೊಂಡೋಗ್ತಾರೆ ಅಷ್ಟೇ ಆ ತರಹದ ಧ್ವನಿಯನ್ನು ಮಾಡುತ್ತಾ ಯಾವಾಗ ಪರಮಾತ್ಮ ವಾಮನನಾಗಿದ್ದವನು ತಿರುಕ್ರಮನಾಗಿ ಬೆಳೆದು ಬಲಿಚಕ್ರವರ್ತಿಯ ಸಂಪತ್ತಲ್ಲ ಕಸುಕೊಂಡು ದೇವತೆಗಳ ಕೊಟ್ಟ ಅಂತ ಸುದ್ದಿ ಕಟ್ಟು ಬಹಳ ಖುಷಿಯಾಗಿತ್ತು ಮೇಲಕ್ಕ ಹಾರಿ ಮೇರು ಪರ್ವತಕ್ಕೆ ಹದಿನಾರು ಪ್ರದಕ್ಷಿಣೆ ಹಾಕಿದೆ ಒಂದ್ ಸತಿ ಕರಡಿ ಮೇರು ಪರ್ವತ ಅಂದರೆ ಎಷ್ಟು ಎಂಬತ್ತು ನಾಲ್ಕು ಸಾವಿರ ಯೋಜನೆ ಸತಿ ಆ ಎತ್ತರಕ್ಕ ಹಾರಿ ಹದಿನಾರು ಪ್ರದಕ್ಷಿಣೆ ಇದ್ದೆ ಗರಂತ ತಿರ್ಬೋದು ಮಂಡಿ ಬಡ್ದು ಬಿಡ್ತು ನನಗೆ ಹಳೇ ನೋವು ಹಾಗೆ ಹುಡ್ಕೊಂಬಿಟ್ಟಿದೆ ಈ ಮುದುಕನ ಕೈ ಹೇಳ್ತಾರೆ ಇಲ್ಲ ಫುಡ್ಬಲ್ ಆಡ್ತಿದ್ದೆ ಮಿದೋ ಮಿಟ್ಟೆ ಅಂತಲ್ಲ ಹಂಗಿದ್ದಲ್ಲಿ ಸ್ವಲ್ಪ ಮಂಡಿಗೆ ನೋವು ಹಾಕಿಬಿಟ್ಟಿದ್ದೆ ಪೆಟ್ಟಾಗಿ ಹೋಗಿದೆ ಅದಕ್ಕೋಸ್ಕರ ನನಗೆ ಈಗ ತೊಂಬತ್ತಾರು ಯೋಜನ ನಾ ಹಾರ್ದೇನೆ ಅದಕ್ಕಿಂತ ನನಗೆ ಜಾಸ್ತಿ ಆಗೋಲ್ಲಪ್ಪ ಸ್ವಲ್ಪ ನನಗೆ ಕಮ್ಮಿ ಆಗುತ್ತೆ ಅಂತ ಈ ಕ್ರಮದಿಂದಾಗಿ ಎಲ್ಲ ಒಬ್ಬೊಬ್ಬರು ಅವರವರವರವರ ಬಲಾದಿಗಳನ್ನೆಲ್ಲ ಹೇಳ್ತಾ ಇದ್ದಾಗ ಅದರಿಂದಾಗಿ ಸಣ್ಣವತಿ ಪ್ಲವೋಸ್ಮಿ ಸಣ್ಣವತಿ ನವತಿ ಅಂತಂದರೆ ಒಂಬತ್ತು ಸಣ್ಣವತಿ ಆರು ಸೇರಿಸಿ ತೊಂಬತ್ತಾರು ಸಣ್ಣವತಿ ಶ್ರಾದ್ದು ತೊಂಬತ್ತಾರು ಅಂತಾನೆ ಅರ್ಥ ಹಾಗೆ ಅಂಗದ್ದು ನೀನೇ ಯೋಜನೆ ಮಧ್ಯದಲ್ಲಿ ತೊಂದರೆ ಬಂದರೆ ಗೊತ್ತಿಲ್ಲ ಸುಮ್ಮನೆ ಹಾರಬೇಕು ಅಂದ್ರೆ ಏನು ತೊಂದರೆ ಇಲ್ಲದೆ ಹಾರ ಈ ಮೈಲೇಜ್ ಹೇಳ್ತಾ ಇಲ್ಲ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂದ್ರೆ ಎಂಬತ್ತು ಕಿಲೋಮೀಟರ್ ಕೊಡುತ್ತೆ ಎಲ್ಲಿ ಸುಮ್ಮನೆ ಇಟ್ಟು ನಿಲ್ ರನ್ ಮಾಡಿಬಿಟ್ಟಿರ್ತಾರಲ್ಲಿ ಇದರಲ್ಲಿ ಟೆಸ್ಟಿಂಗ್ ರೂಮಲ್ಲಿ ಅಷ್ಟು ಮಾತ್ರ ಮಾಡಬಲ್ಲೆ ನಮ್ ಕೈ ಆಗೋದು ಇದು ಗೃದ್ಧ ಹೇಳಿದ್ದಾಗಿದೆ ತ್ರಿಕೂಟ ಮಾಹಿತಿ ಹುತಾತ್ಮ ವಿಘ್ನ ತುಂಬಾ ವಿಘ್ನಗಳಿದ್ದಾವೆ ತ್ರಿಕೂಟ ಪರ್ವತಕ್ಕೆ ಹೋಗ್ಬೇಕಾಗಿರೋದು ಸುಮ್ಮನೆ ಅಲ್ಲ ರಾವಣ ಸುಮ್ಮನೆ ಇರ್ತಾನೆ अलोदेन नडस नम कई साध्य नम कईल आगोदी होता आगोदार यार साधिस उत्वा सही थम पुनराह सोनम प्राणस्य निसीम बल हम प्रकाश या न्सीम बल आल्वलोजना हतोजना इपत् योजना ಲಕ್ಷ ಯೋಜನೆ ಸಾವಿರ ಯೋಜನೆಯ ಯಾವುದು ಇಷ್ಟು ಅಷ್ಟು ತಿಲ್ಲೇ ಇಲ್ಲ ಬ್ರಹ್ಮಾಂಡ ಇಡೀ ಎರಡು ಭಾಗ ಮಾಡಿ ಥಾಟ್ ಥಾಟ್ ಬಡದು ದೇವರು ಉಳಿದು ಬಿಡ್ತಾರೆ ಅಷ್ಟು ಬಲಿಷ್ಠ ಅವನ ಬಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಬಹು ಗಂಭೀರ ಅದರಿಂದ ಆತನನ್ನು ಕೇಳೋಣ ಅಲ್ಲಿ ಕೇಳಿದ್ರೆ ಮಾತ್ರ ನಮ್ಮ ಕೆಲಸ ಆಗುತ್ತೆ ತ್ವಮೇಕೈ ಭಾಗ್ರಪರಂ ಸಮರ್ಥ ಕುರುಶ್ವಚೈ ತತ್ ಪರಿಪಾಯಿವಾ ನರ ನಾವೆಲ್ಲ ಉಳಿದಕೋಬೇಕಪ್ಪ ಹನುಮಪ್ಪ ನಾವೆಲ್ಲ ಉಳಿಬೇಕು ಅಂತಂದ್ರೆ ಇನ್ನೊಬ್ಬನೇ ಆ ಕೆಲಸ ಸಾಧನೆ ಮಾಡಬೇಕು ನಮ್ಮದೇವ್ರ ಕೆಲಸನಪ್ಪ ನಮ್ಗೆ ಲಾಭ ಇದನ್ನೀ ಮಾಡಿ ನಮ್ಮನ್ನೆಲ್ಲ ಬದುಕಿಸಿಕೊಡುವಂತ ಕೇಳ್ತಾ ಇದ್ರೆ ಏನನ್ಬೇಕಂತ ಹನು ಆಗ ಮಾಡ್ಬೇಕಾ ಇದೋ ಈಗ ಬರ್ತೇನೆ ರಾತ್ರಿ ಆಗ್ತಾ ಇದೆ ಈಗ ಸೂರ್ಯ ಮುಳುಗುತ್ತಾ ಇದ್ದಾನೆ ಪಶ್ಚಿಮ ದಿಕ್ಕಿನಲ್ಲಿ ಈಗ ರಾತ್ರಿ ಆಗ್ತಾ ಇದೆ ಎಲ್ಲ ಮಲ್ಕೊಂಡ್ಬಿಟ್ರಿ ಹಣ್ಣು ಹಂಪು ತಿನ್ರಿ ಉಪವಾಸ ಬೀಳಬೇಡ್ರಿ ಹಣ್ಣು ಹಂಪಲು ತಿಂದು ಚೆನ್ನಾಗಿ ಮಲ್ಕೊಂಡ್ಬಿಡ್ರಿ ಬೆಳಗಿನ ಸಮುದ್ರ ಸ್ನಾನ ಮಾಡಿ ಸಿದ್ಧ ಅರ್ಘ್ಯ ರಾತ್ರಿ ಏಳಾದ ನನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ ಮಲ್ಕೊಬಿಟ್ರಿ ಮಲ್ಕೊಂಡ್ಬಿಡ್ರಿ ಈಗ ಇಷ್ಟ ಯಾರು ಹೇಳ್ತಾರೆ ಅದನ್ನು ಅಷ್ಟು ಹೇಳಿ ಹೋಗಿ ಬರೋದನ್ನೇ ಅದನ್ನೇನು ತಂದರು ಅದನ್ನು ಹೋಗಬೇಕಾಗಿದ್ದರೆ ಅದನ್ನು ಬಾಣದಂತೆ ಹೋದರು ಬರಬೇಕಾಗಿದ್ದರೆ ಮೋಡದಂತೆ ಬಂದು ಖಂಡಿತಾಚಾರ ಚಿತ್ರಣ ಮಾಡುತ್ತಾರೆ ಆ ಅವರಂದ ಹೋಗಿದ್ದು ಬಂದಿದ್ದು ಸುಂದರಕಾಂಡ ಅಂತಾಗುತ್ತೆ ಆಲ್ಮೀಕ ವಿಷಯಗಳನ್ನು ಎಷ್ಟು ಸಳೆದಿರಬೇಕು ಆ ಭಾಗ ಸುಂದರ ಅಂತ ಸೌಂದರ್ಯ ಆ ಸುಂದರಕಾಂಡ ಹೇಗಿದೆ ಅನ್ನೋದನ್ನು ನಾಳೆದ ಸುಮ್ಮನೆ ಯಥಾಭಿಪ್ರಾಯ